ಅನಯು ಅನಸೂಯತೆ ಸರಿಯಸ್ ರಾಧಾಕೃಷ್ಣನ್ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಯ ಆಕ್ಸ್ಫರ್ಡ್ ವಿದ್ಯಾಪೀಠದಿಂದ ಬಹುಮಾನಿತರಾಗಿ ಹಿಂತಿರುಗಿದ ಮೇಲೆ ಅವರನ್ನು ಶಾಸ್ತ್ರಿಗಳು ಬರಮಾಡಿಕೊಂಡು ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿತ್ತು ಅದೇ ಮನೆಯಲ್ಲಿ ಅಂದು ಸೇರಿದವರು ಐವತ್ತ ಮಂದಿ ನಮ್ಮ ದೇಶದ ಒಂದು ಒಬ್ಬ ಅಂತ ದೊಡ್ಡ ಪ್ರಶಸ್ತಿ ದೊರೆತ ದೊರೆಯಿತಲ್ಲ ಎಂದು ಶಾಸ್ತ್ರಿಗಳಿಗೆ ಹಿಗ್ಗು ಅದನ್ನು ಎಲ್ಲರೊಡನೆಗೆ ಹೇಳಿ ಸಂತೋಷ ಪಡುತ್ತಿದ್ದರು ಅನಸೂಯತೆಯ ನಿದರ್ಶನ ಇನ್ನೊಂದು ಜ್ಞಾಪಕಕ್ಕೆ ಬರುತ್ತದೆ ಸಾವಿರದ ಒಂಬೈನೂರಲ್ಲಿ ಲಂಡನ್ ಪಟ್ಟಣದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಬ ಸರ್ವಪಕ್ಷೀಯ ಸಮಾಲೋಚನೆ ಸಮಾಲೋಚನಾ ಸಭೆ ನಡೆಯುತ್ತಷ್ಟೇ ಆಗ ಇಂಡಿಯಾದಿಂದ ಹೋಗಲಿದ್ದ ಜನಪ್ರಮುಖರ ತಂಡಕ್ಕೆ ಯಾರು ನಾಯಕರಾಗಿದ್ದೆಂಬ ಪ್ರಶ್ನೆ ಬಂದಿತು ಇಂಡಿಯಾದ ಪ್ರತಿನಿಧಿಗಳಲ್ಲಿ ಬಹುಮಂದಿ ಶ್ರೀನಿವಾಸ ಶಾಸ್ತ್ರಿಗಳವರೇ ನಾಯಕರಾಗಿರಬೇಕೆಂದು ಅಭಿಪ್ರಾಯಪಟ್ಟರು ಅವರು ಶಾಸ್ತ್ರಿಗಳಲ್ಲಿ ಹೋಗಿ ತಮ್ಮ ಅಪೇಕ್ಷೆಯನ್ನು ಹೇಳಿಕೊಂಡು ಶಾಸ್ತ್ರಿಗಳಾದರೂ ಹೇಳಿದರು ಅಯ್ಯ ನೀವು ಮಾಡಬೇಕಂದಿರುವ ಗೌರವಕ್ಕೆ ಅರ್ಹನಾದನು ನಾನಲ್ಲ ನಮಗೆಲ್ಲ ಸರ್ ತೇಜ ಬಹದ್ದೂರ್ ಸಪ್ರು ಅವರೇ ನಾಯಕರಾಗಿರಬೇಕಾದವರು ನಾವೆಲ್ಲ ಹೋಗಿ ಅವರನ್ನು ಕೇಳೋಣ ಅವರಿಗಿಂತ ತಾವು ಸರಿ ತಮ್ಮ ಅಭಿಪ್ರಾಯ ಅವರು ಮಹಾಕೋಪಿಷ್ಠರು ಸ್ವಪ್ರೀತಿಷ್ಠೆಯವರು ಈಗ ನಿಮಗೆ ನಮ್ಮ ಕಾರ್ಯ ಮುಖ್ಯವೋ ಅಥವಾ ನಮ್ಮ ನಮ್ಮ ವೈಯಕ್ತಿಕ ಪೂರ್ವವಿಶ್ವಾಸಗಳು ಮುಖ್ಯವೋ ನಾವು ಹೇಳುವುದನ್ನು ಕೊಂ ಕೊಂಚ ಆಲೋಚಿಸಿ ಈಗ ಬ್ರಿಟಿಷ್ ಸರ್ಕಾರದ ಕಡೆ ಒಖ್ಯನಾದ ಸದಸ್ಯ ಲಾರ್ಡ್ ರೀಡಿಂಗ್ ಈತನ ಮಾತಿಗೆ ಬ್ರಿಟಿಷ್ ಮಂತ್ರಿಗಳು ಅಚ್ಚು ಬೆಲೆ ಕೊಡುತ್ತಾರೆ ಲಾರ್ಡ್ ರೀಡಿಂಗ್ ಆದರೂ ಇಂಡಿಯಾದ ವೈಸುರಾಯ್ ಆಗಿದ್ದಾತ ಆತ ಮಹಾಪ್ರಸಿದ್ಧರಾದ ಲಾಯರು ಮತ್ತು ಇಂಗ್ಲೆಂಡಿನ ಲಾರ್ಡ್ ಚೀಫ್ ಜಸ್ಟಿಸ್ ಆಗಿದ್ದಾತ ಆತನ ವಯಸ್ಸರಾಯ್ ಆಗಿದ್ದಾಗ ನಮ್ಮ ಸಪೂರವರು ಆತನ ಮಂತ್ರಿ ಮಂಡಲದಲ್ಲಿ ಲಾ ಮಂತ್ರಿಯಾಗಿದ್ದರು ಹೀಗೆ ಸಪ್ರೂ ಅವರ ಪಾಂಡಿತ್ಯವನ್ನು ಲಾ ರೀಡಿಂಗ್ ಕಂಡುಕೊಂಡಿದ್ದಾತ ಆತನಿಗೆ ಸಪೂರರಲ್ಲಿ ಅಪಾರ ಗೌರವವಿದೆ ಆದ್ದರಿಂದ ಸಪ್ರೂ ಅವರ ಮಾತಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಹೆಚ್ಚು ಮನ್ನಣೆ ದೊರೆಯುವ ಸಂಭವವಿದೆ ಸಪ್ರೂ ಅವರಾದರೂ ವೈಸ್ರಾಯಿಕ್ ಕೌನ್ಸಿಲಿನಲ್ಲಿದ್ದವರು ನಮ್ಮ ರಾಜ್ಯವಾರದ ನಾನಾ ಇಲಾಖೆಗಳ ಕಾರ್ಯ ಕಾರ್ಯವಿಧಾನಗಳನ್ನು ಖುದ್ದಾಗಿ ನೋಡಿ ಅನುಭವ ಪಡೆದಿರುವವರು ನಾನು ಅವರ ಹಾಗೆ ಸರ್ಕಾರದ ಅನುಭವವನ್ನು ಪಡೆದಿದ್ದೇನೆಯೇ ಇಲ್ಲ ಈಗ ನಮಗೆ ಬೇಕಾದದ್ದು ಅನುಭವದಿಂದ ಬಂದ ಹಿತ ನಮಗೆ ರಾಜ್ಯಾಧಿಕಾರ ಎಲ್ಲೆಲ್ಲಿ ಕೈ ಸೇರಿಸಬೇಕು ಅದನ್ನು ಹೇಗೆ ಹೇಗೆ ನಾವು ಕೈಗೆ ತೆಗೆದುಕೊಳ್ಳಬೇಕು ಈ ಒಳಮರ್ಮಗಳನ್ನೆಲ್ಲಾ ಕಂಡು ಮಾತನಾಡುವವರು ಸಪ್ರೂ ಈಗ ಬ್ರಿಟಿಷ್ ಜನರದಲ್ಲಿ ಜನದಲ್ಲಿ ಬೆಲೆ ಬರುವುದು ಅವರ ಮಾತಿಗೆ ಅಂಥವರನ್ನು ಬಿಟ್ಟು ನೀವು ನನ್ನನ್ನು ಮುಂದಾಳಾಗಬೇಕೆಂದು ಹೇಳುತ್ತೀರಲ್ಲ ಇದು ಕಾರ್ಯವಂತಿಕೆಯ ದಾರಿಯೇ ಸುಪ್ರು ಅವರ ಕೊಂಚ ಮುಂಗೋಪಿಗಳಿರಬಹುದು ಅವರ ಅವರು ಧೋರಣೆಯಿಂದ ಮಾತನಾಡುವುದುಂಟು ಈ ಸಣ್ಣ ವಿಚಾರಗಳನ್ನು ನೀವು ದೊಡ್ಡದು ಮಾಡಿಕೊಳ್ಳಬಾರದು ಆತನೇ ನಮ್ಮ ಪಕ್ಷಕ್ಕೆ ಮುಂದಾಳು ನಾನು ನಿಮ್ಮೊಡನೆ ಬರುತ್ತೇನೆ ಆತನನ್ನು ಒಡಂಬಡಿಸೋಣ ಒಂದು ಅನುಭವ ಶಾಸಿಗಳಿಗೆ ತಾವು ಒಳ್ಳೆಯ ಕೆಲಸವೆಂದು ಭಾವಿಸಿದ್ದನು ಮಾಡಿದವರು ಯಾರಾದರೂ ಎಷ್ಟು ಸಣ್ಣವರಾದರೂ ಅವರ ವಿಷಯದಲ್ಲಿ ನೈಜವಾದ ಉತ್ಸಾಹ ಒಂದು ಸಾರಿ ನಾನು ಎ ಡುಬಿಯಸ್ ಎಕ್ಸ್ಪಿರಿಮೆಂಟ್ ಶೀರ್ಷಿಕೆ ಕೊಟ್ಟು ಒಂದು ಲೇಖನ ಬರೆದಿದ್ದೆ ಅದು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದ ಡಾಕ್ಟರ್ ರಾಜೇಂದ್ರನಾಥ್ ಸಿಲ್ ಅವರನ್ನು ಸರ್ಕಾರದ ಮಂತ್ರಿ ಸಂಪುಟದಲ್ಲಿ ಎಕ್ಸ್ ಎಕ್ಸ್ಆರ್ಡಿನರಿ ಮೆಂಬರ್ ಆಗಿ ನಿಯಾಮಕ ಮಾಡಿದ್ದನು ಕುರಿತದು ಆ ಏರ್ಪಾಟು ಅಸಂಗತವಾದದ್ದೆಂದು ನಾನು ಆಕ್ಷೇಪಿಸಿದ್ದೆ ಆ ಲೇಖನ ಮದ್ರಾಸಿನ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದು ಪ್ರಕಟವಾದ ದಿನ ಶಾಸ್ತ್ರಿಗಳು ಮೈಸೂರಿನಲ್ಲಿದ್ದರು ಮಾರನೆಯ ದಿನವೂ ಮೂರನೆಯ ದಿನವೂ ಬೆಂಗಳೂರಿಗೆ ಬರಬೇಕೆಂದು ಅವರು ಉದ್ದೇಶಿಸಿದ್ದರು ನಾನು ಲೇಖನ ಬರೆದಿದ್ದ ಸಂಗತಿಯ ತಿಳಿಯಲಿಲ್ಲ ನಾನು ಯಾರಿಗೂ ಅದರ ಸುಳಿವು ಕೊಟ್ಟಿರಲಿಲ್ಲ ಆ ಲೇಖನ ಶಾಸ್ತ್ರಿಗಳ ಕಣ್ಣಿಗೆ ಬಿತ್ತು ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ಆ ತಕ್ಷಣವೇ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡಲು ಸಿದ್ಧರಾದರು ಸ್ನೇಹಿತರು ಕೇಳಿದರು ಏನೋ ನಾನು ಈ ಸಂಜೆಯೇ ಆ ಫೆಲರ್ನ ಕಾಣಬೇಕು ಅವನನ್ನು ಅಭಿನಂದಿಸಬೇಕು ಅವರು ಹೊರಟ ವರ್ತಮಾನವನ್ನು ನನಗೆ ತಂತಿಯ ತಿಳಿಸಿ ರೈಲ್ವೆ ಸ್ಟೇಷನ್ಗೆ ಬರಬೇಕೆಂದು ಹೇಳಿದರು ನಾನು ಕೆಳಮಂದಿ ಸ್ನೇಹಿತರು ಸ್ನೇಷನ್ನಿಗೆ ಹೋದೆವು ನನ್ನ ಮುಖ ಕಾಣುತ್ತಲೇ ಶಾಸ್ತ್ರಿಗಳು ಅಪಾದ ಮಸ್ತಕವು ಉತ್ಸಾಹದ ಮೂರ್ತಿಯಾಗಿ ನಿಂತರು ಅದೇನು ಬಾಯಿ ತುಂಬ ಹೊಗಳಿಕೆ ಅಂತ ಒಂದು ಕ್ಷಣದ ಅನುಭವ ಜೀವಕ್ಕೆ ಅಮೃತ ವಿದ್ವತ್ ಪ್ರೇಮ ಪ್ರಮ ನಾನುಕೂರ್ ಮೈಸೂರಿನಲ್ಲಿದ್ದಾಗ ಶಾಸ್ತ್ರಿಗಳು ಒಂದು ನನಗೆ ಹೇಳಿದರು ಮೈಸೂರು ಪಟ್ಟಣ ಒಳ್ಳೊಳ್ಳೆಯ ವಿದ್ವಾಂಸರಿದ್ದ ಸ್ಥಳ ಈಗಲೂ ಕೆಲ ಮಂದಿ ಮಹಾವಿದ್ವಾಂಸರು ಇಲ್ಲಿದ್ದಾರೆಂದು ಹೇಳಿ ಕೇಳಿದ್ದೇನೆ ಅವರಲ್ಲಿ ಸಾಹಿತ್ಯ ವಿದ್ವಾಂಸರು ನಿನಗೆ ತಿಳಿದವರು ಯಾರು ನಾನು ಧ್ವನ್ಯಾಲೋಕದ ಕೆಲವು ಪ್ರಕರಣಗಳನ್ನು ಕುರಿತು ಅವರಿಂದ ತಿಳಿದುಕೊಳ್ಳಬೇಕೆಂದ ಬೇಕೆಂದಿದ್ದೇನೆ ನಾನು ವಿಚಾರಿಸಿ ಹೇಳಿದೆ ಈಗಿರುವ ವಿದ್ವಾಂಸರಲ್ಲಿ ಹಾಸನದ ನರಸಿಂಹಶಾಸ್ತ್ರಿಗಳು ಪ್ರಸಿದ್ಧರಾಗಿದ್ದಾರೆ ಯೂನಿವರ್ಸಿಟಿಯ ಆಶ್ರಯದಲ್ಲಿ ಅವರು ಕೊಟ್ಟ ಒಂದು ಭಾಷಣವನ್ನು ನಾನು ನೋಡಿದ್ದೇನೆ ಸಾಂಪ್ರದಾಯಿಕವಾದ ಕಾವ್ಯ ಮೀಮಾಂಸೆ ನನಗೆ ತೋರುತ್ತದೆ ತಾವು ಇಷ್ಟಪಟ್ಟರೆ ಅವರನ್ನು ಕರೆತಂದೇನು ನೀವು ಹೋಗಿ ಕರೆತರುವುದೇಕೆ ನಾವೇ ಅಲ್ಲಿಗೆ ಹೋಗೋಣ ಅದರಂತೆ ನಾವು ನರಸಿಂಹಶಾಸ್ತ್ರಿಗಳ ಮನೆಗೆ ಹೋದಾಗ ಅವರು ತುಂಬಾ ಕಾಯಿಲೆಯಲ್ಲಿದ್ದರು ಇಂಥ ಸಮಯದಲ್ಲಿ ಅವರನ್ನು ಜಿಜ್ಞಾಸೆಗೆ ಕರೆಯತಕ್ಕದ್ದಲ್ಲವೆಂದು ಅವರು ಸ್ವಸ್ಥರಾದ ಮೇಲೆ ನೋಡಬಹುದೆಂದು ಯೋಚಿಸಿ ನಾವು ಹಿಂದಿರುಗಿದೆವು ಹಿರಿಯಣ್ಣನವರ ಅಭಿಮಾನ ಮೈಸೂರಿನಲ್ಲಿ ಶಾಸಿಗಳು ಬಹು ಕುತೂಹಲದಿಂದ ನೋಡಿದ ಇನ್ನೊಬ್ಬ ವಿದ್ವಾಂಸರು ಪ್ರೊಫೆಸರ್ ಎಂ ಹಿರಿ ಹಿರಿಯಣ್ಣನವರು ಸಾಮಾನ್ಯವಾಗಿ ಮೈಸೂರಿಗೆ ಹೋದಾಗಲೆಲ್ಲ ಶಾಸಿಗಳು ತಪ್ಪದೆ ಭೇಟಿ ಕೊಡುತ್ತಿದ್ದ ಜಾಗ ಪ್ರೊಫೆಸರ್ ಹಿರಿಯಣ್ಣನವರ ಮನೆ ಶಾಸಿಗಳಿಗೆ ಹಿರಿಯಣ್ಣನವರ ಪಾಂಡಿತ್ಯದ ವಿಷಯದಲ್ಲಿಯೂ ನೀತಿ ಯೋಗ್ಯತೆಯ ವಿಷಯದಲ್ಲಿಯೂ ಅತ್ಯಂತ ಗೌರವ ಹಿರಿಯಣ್ಣನವರು ಮಹಾ ಪ್ರಮಾಣಿಕರೆಂದು ಶಾಸಿಗಳು ಪದೇ ಪದೇ ಹೇಳುತ್ತಿದ್ದರು ಅವರಿಬ್ಬರಿಗೂ ತುಂಬಾ ಸ್ನೇಹ ಇಬ್ಬರು ಕಲಿತಾಗ ತುಂಬಾ ಅಭಿಮಾನದಿಂದ ನಡೆದುಕೊಳ್ಳುತ್ತಿದ್ದರು ನಾನು ಶಾಸಕರೊಡನೆ ಹಿರಿಯಣ್ಣನವರ ಮನೆಗೆ ಹೋಗಿದ್ದಾಗ ಅವರು ಶಾಸ್ತ್ರಗಳನ್ನು ಅಲ್ಲಿದ್ದ ಒಂದೇ ಒಂದು ಕುರ್ಚಿಯಲ್ಲಿ ಕುಳಿರಿಸಿ ತಾವು ನೆಲದ ಹಾಸಿದ ಹಾಸಿದ್ದ ಚಾಪಿಯ ಮೇಲೆ ಕುಳಿತರು ಶಾಸ್ತ್ರಿಗಳು ಎದ್ದು ನಿಂತು ಗೋಡೆಯ ಪಕ್ಕವನ್ನು ಆಧಾರ ಮಾಡಿಕೊಂಡು ನಿಂತು ನಾನು ನಿಂತೇ ಇರುತ್ತೇನೆ ನನಗೆ ನೆಲದ ಮೇಲೆ ಕೂಡಲು ಕಷ್ಟ ಎಂದರು ಹಿರಿಯಣ್ಣನವರು ನಕ್ಕು ಅಲ್ಲಿದ್ದ ಬೆಂಚಿನ ಮೇಲೆ ಕುಳಿತರು ಅನಂತರ ಇಬ್ಬರಿಗೂ ಮಾತುಕತೆ ಶಾಸ್ತ್ರಿಗಳು ಕೇಳಿದ ಒಂದು ಪ್ರಶ್ನೆ ನನಗೆ ಜ್ಞಾಪಕವಿದೆ ನಿಮ್ಮಂತ ವಿದ್ಯಾಂಸರಿರುವಾಗ ಹಳೆಯ ಕಾಲದ ಪಂಡಿತರುಗಳನ್ನು ತಯಾರು ಮಾಡುವುದು ಅವಶ್ಯಕವೇ ಯೂನಿವರ್ಸಿಟಿಗಳಲ್ಲಿ ಇಂಗ್ಲಿಷ್ ಜೊತೆಗೆ ಸಂಸ್ಕೃತವನ್ನು ಕಲಿತ ವಿದ್ವಾಂಸರಿಗೆ ನಮ್ಮ ಇಂದಿನ ಸಮಾಜದಲ್ಲಿ ಸ್ಥಾನ ಉಂಟೆ ಹಿರಿಯಣ್ಣನವರು ಸೌಮ್ಯವಾಗಿ ಮಂದಸ್ಮಿತದಿಂದ ಜವಾಬ್ದು ಹೇಳಿದರು ಯೂನಿವರ್ಸಿಟಿಯಲ್ಲಿ ತಯಾರಾಗುವ ಪಾಂಡಿತ್ಯ ತುಂಬಾ ಬಡಕಲು ಅವರ ಜೊತೆಗೆ ಸಾಂಪ್ರದಾಯಿಕ ಕ್ರಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದರೆ ಅಂಥ ಪಾಂಡಿತ್ಯದಿಂದ ಸಮಾಜಕ್ಕೆ ಪ್ರಯೋಜನವಾಗುತ್ತದೆ ಪೂರ್ವದ ರೀತಿಯ ಪಾಂಡಿತ್ಯವಿಲ್ಲದ ಕಾಲೇಜಿನಲ್ಲಿ ಅಷ್ಟಿಷ್ಟು ಓದಿಕೊಂಡದ್ದರಿಂದ ಪ್ರಮಾಣವತ್ತಾದ ಪಾಂಡಿತ್ಯ ದುರ್ಲವ ನಮ್ಮ ಪೂರ್ವ ಪಂಜಿ ಪಂಡಿತರುಗಳ ಜ್ಞಾನ ನಿಷ್ಕೃಷ್ಟವಾದದ್ದು ಅದನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳಬೇಕು ನನಗೆ ತಿಳಿದ ಮಟ್ಟಿಗೆ ಶಾಸ್ತ್ರಿಗಳು ಇದೇ ಅಭಿಪ್ರಾಯವನ್ನಿಟ್ಟುಕೊಂಡಿದ್ದರು ತರ್ಕ ವ್ಯಾಕರಣ ಮೀಮಾಂಸಾವಾದಿಗಳು ಮಾತ್ರವಲ್ಲದೆ ಕಾವ್ಯ ಅಲಂಕಾರಗಳು ತದೇಕ ನಿಷ್ಠೆಯನ್ನು ಅಪೇಕ್ಷಿಸುತ್ತವೆ ಹಾಗೆ ತನಿಷ್ಠ ಆದವರೇ ನಿಜವಾದ ಪಂಡಿತರು ಆದರೆ ಪಾಂಡಿತ್ಯದ ಜೊತೆಗೆ ಪಂಡಿತರಲ್ಲಿ ಪ್ರಕೃತ ಕಾಲದ ವಿಮರ್ಶನೆಯೂ ವಿಚಾರ ಪದ್ಧತಿಯೂ ಸೇರಿರಬೇಕು ಈ ದೃಷ್ಟಿಯಿಂದ ಅವರು ಕೊಂಚ ಇಂಗ್ಲಿಷ್ ತಿಳಿದವರಾಗಿ ಸಾಂಪ್ರತ ಲೋಕದ ಸಾಮಾಜಿಕ ಪ್ರವೃತ್ತಿಗಳನ್ನು ವಿಜ್ಞಾನ ಪ್ರಗತಿಗಳನ್ನು ಪ್ರಗತಿಯನ್ನು ಕಂಡುಕೊಳ್ಳಲಾಗುವಂತಿರಬೇಕು ಪೂರ್ವ ಪಾಂಡಿತ್ಯದ ಹೆಸರಿನಲ್ಲಿ ಪ್ರಕೃತ ಲೋಕವನ್ನು ತಿಳಿದುಕೊಳ್ಳ ಆ ಪಾಂಡಿತ್ಯವು ಲೋಕ ಪ್ರಯೋಜನಕ್ಕೆ ಈ ಅಭಿಪ್ರಾಯವನ್ನು ಶಾಸ್ತ್ರಿಗಳು ಎಷ್ಟೋ ಸಾರಿ ಹೇಳಿದರು ವೆಂಕಟಕೃಷ್ಣಯ್ಯನವರ ದರ್ಶನ ಮೈಸೂರಿಗೆ ಹೋದಾಗಲಿಲ್ಲ ಶಾಸಿಗಳವರ ಮೊಟ್ಟ ಮೊದಲನೆಯ ಮೊದಲನೆಯ ಭೇಟಿ ಎಂ ವೆಂಕಟ ಕೃಷ್ಣಯ್ಯನವರಲ್ಲಿಗೆ ತಾವು ಮೈಸೂರನ್ನು ತಲುಪುವ ದಿವಸವನ್ನು ವೆಂಕಟ ಕೃಷ್ಣಯ್ಯನವರಿಗೆ ಪೂರ್ವಭಾವಿಯಾಗಿ ಬರೆದು ತಿಳಿಸುತ್ತಿದ್ದರು ವೆಂಕಟಕೃಷ್ಣಯ್ಯನವರನ್ನು ನೋಡಲು ಅವರ ಲಕ್ಷ್ಮೀಪುರದ ಮನೆಗೆ ಶಾಸಿಗಳು ಒಂದೆರಡು ಸಾರಿ ನಾನು ಜೊತೆಯಲ್ಲಿದ್ದೆ ವೆಂಕಟಕೃಷ್ಣಯ್ಯನವರಿಗೆ ತುಂಬಾ ಸಂತೋಷ ತುಂಬಾ ಆಧರಣೆ ಒಂದು ಸಾರಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಣ್ಣುಗಳನ್ನು ಕಾಯನ್ನು ತರಿಸಿಟ್ಟಿದ್ದರು ಶಾಸಿಗಳು ತಮಗೆ ಆ ವೇಳೆಯಲ್ಲಿ ಸುಮಾರು ನಾಲ್ಕೂವರೆ ಗಂಟೆ ಎಲ್ಲ ಆಹಾರವೂ ನಿಷಿದ್ಧವೆಂದು ಕ್ಷಮಿಸಬೇಕೆಂದು ಹೇಳಿದರು ವೆಂಕಟಕೃಷ್ಣಯ್ಯನವರು ಹೇಳಿದರು ನಿಮಗೆ ನಾನು ಯಾವ ಉಪಚಾರವನ್ನು ಮಾಡಲು ಶಕ್ತಿ ಹೊಂದವನಾಗಿದ್ದೇನಲ್ಲ ಶಕ್ತಿ ನನಗೆ ಏನು ಕೆಲಸ ಆಗಬೇಕಾದರೂ ಈ ಹುಡುಗರಿಂದ ಆಗಬೇಕಾಗಿದೆ ಅವರು ತಂದುಕೊಟ್ಟದನ್ನು ನಾನು ಕೊಡುತ್ತಿದ್ದೇನೆ ನೀವು ಏನೂ ಸ್ವೀಕರಿಸದೇ ಬಿಟ್ಟರೆ ವಾಕ್ಯವನ್ನು ಪೂರ್ತಿ ಮಾಡಲಿಲ್ಲ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತ್ತು ಶಾಸಿಯೊಳಗನ್ನು ಕಂಡು ಒಂದು ಬಾಳೆ ಬಾಳೆಯ ಹಣ್ಣಿನ ಒಂದು ಚೂರನ್ನು ಬಾಳಿಗೆ ಹಾಕಿಕೊಂಡು ಕಾಫಿಯನ್ನು ಒಂದು ಗುಟಕ್ಕೂ ತೆಗೆದುಕೊಂಡರು ವೆಂಕಟ ಕೃಷ್ಣಯ್ಯನ ಮುಖದ ಮೇಲೆ ಆಗ ಸಂತೋಷದ ಸೂಚನೆ ತೋರಿತು ಇದಾದ ನಂತರ ಕೊಂಚ ಕಾಲ ಇಬ್ಬರು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ಆಗಿನ ಮುಖ್ಯ ವಿಷಯ ವಿದ್ಯಾಭ್ಯಾಸ ಕ್ರಮ ಮತ್ತು ವಿದ್ಯಾರ್ಥಿಗಳ ಸಭ್ಯತೆ ಪಾಸಿಯಾತನ ಔದಾರ್ಯ ಶ್ರೀನಿವಾಸ ಶಾಸ್ತ್ರಿಗಳು ಕಾಯಿಲೆಯಿಂದ ಮೊದಲ ಸಾರಿ ಬೆಂಗಳೂರಿಗೆ ಬಂದಾಗ ಒಂದು ಸಂಗತಿಯನ್ನು ಹೇಳಿದರು ಸುಮಾರು ಹೀಗೆ ನಾನು ಪೂನಾ ರೈಲ್ವೆ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದೆ ಬೆಂಗಳೂರಿನ ಗಾಡಿಗಾಗಿ ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನ ಬಳಿಗೆ ಬಂದು ನನ್ನನ್ನು ಮಾತನಾಡಿಸಿದ ಆತ ಯಾರೆಂದು ನನಗೆ ಗೊತ್ತಿರಲಿಲ್ಲ ಆತ ಹೇಳಿದು ಹೀಗೆ ನೀವು ಅನಾರೋಗ್ಯದಲ್ಲಿದ್ದೀರೆಂದು ಪತ್ರಿಕೆಗಳಲ್ಲಿ ನಾನು ಓದಿದೆ ಬೆಂಗಳೂರಿನಲ್ಲಿ ನೀವು ವಿಶ್ರಾಂತಿ ಪಡೆಯತಕ್ಕದೆಂದು ಡಾಕ್ಟರ್ಗಳು ಸೂಚನೆ ಕೊಟ್ಟಿದ್ದಾರಂತೆ ನೀವು ಅದಕ್ಕಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿಶ್ರಾಂತಿಯಲ್ಲಿ ಅಲ್ಲಿರಬೇಕಾದದ್ದು ದೇಶದ ದೃಷ್ಟಿಯಿಂದ ನಿಮ್ಮ ಕರ್ತವ್ಯ ಆ ಬಗೆಗೆ ನಿಮಗೆ ಅನುಕೂಲತೆಗಳನ್ನು ಒದಗಿಸುವುದು ನಮ್ಮ ದೇಶದಲ್ಲಿ ಅನುಕೂಲವಂತರಾಗಿರುವವರ ಕರ್ತವ್ಯ ನಾನು ನಿಮ್ಮ ಅಪ್ಪಣೆಯನ್ನು ನಿರೀಕ್ಷಿಸಿ ಐದು ಸಾವಿರ ರೂಪಾಯಿಗಳನ್ನು ನಿಮ್ಮ ಹೆಸರಿಗೆ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟಿದ್ದೇನೆ ನೀವು ದಯಮಾಡಿ ಅದನ್ನು ಸ್ವೀಕರಿಸಿ ಧಾರಾಳವಾಗಿ ಖರ್ಚು ಮಾಡಬೇಕು ಅದು ಖರ್ಚಾದಂತೆ ನನಗೆ ತಿಳಿಯ ಪಡಿಸಬೇಕೆಂದು ನನ್ನ ಬ್ಯಾಂಕಿನವರಿಗೆ ಹೇಳಿದ್ದೇನೆ ಅವರಿಂದ ತಿಳಿವಳಿಕೆ ಬಂದ ಮೇಲೆ ಪುನಃ ಹಣ ಅಡಿಗೆ ತಲುಪಿಸುತ್ತೇನೆ ನೀವು ನಿಶ್ಚಿಂಚರಾಗಿದ್ದು ಬೇಗನೆ ಪೂರ್ಣಾರೋಗ್ಯ ಪಡೆಯಬೇಕೆಂಬುದೊಂದೇ ನನ್ನ ಆಶೆ ತಾವು ನನಗೆ ಕಾಗದ ಪತ್ರ ಯಾವುದನ್ನು ಬರೆಯಬೇಕಾಗಿಲ್ಲ ಇಷ್ಟು ಹೇಳಿ ಆ ದೊಡ್ಡ ಮನುಷ್ಯ ಅವಸರವಸರವಾಗಿ ಹೊರಟು ಆತನ ಹೆಸರೇನೆಂದು ಆತನನ್ನು ನಾನು ಕೂಗಿ ಕೇಳಿದಾಗ ಆತ ಎಂಬೆಂಬ ಹೆಸರು ಹೇಳಿ ಇದೇನು ಮಹಾದೊಡ್ಡ ವಿಷಯ ಎಂದು ಬಿಟ್ಟ ಇದು ಶಾಸ್ತ್ರಿಗಳು ನನಗೆ ಹೇಳಿದ ಸಂಗತಿ ಆ ದೊಡ್ಡ ಮನುಷ್ಯ ಒಬ್ಬ ಪಾರ್ಶಿಯಾತನಂತೆ ವ್ಯಾಪಾರಸ್ಥನಂತೆ ಮಿಕ್ಕ ವಿವರ ಏನು ತಿಳಿಯದು ಶಾಸ್ತ್ರಿಗಳಿಗೆ ಆರೋಗ್ಯಕ್ಕಾಗಿ ತುಂಬಾ ಹಣ ವೆಚ್ಚ ಮಾಡಬೇಕಾಗಿ ಬಂತು ಔಷಧದ ಕರ್ಚು ಪ್ರಯಾಣದ ಕರ್ಚು ಹಣ್ಣು ಹಂಪಲು ಮೊದಲಾದ ಆಹಾರ ಪತ್ಕೆಗಳ ಖರ್ಚು ಇದೆಲ್ಲ ಬೇಕಾಗಿತ್ತು ಈ ಖರ್ಚು ವೆಚ್ಚದ ವಿವರ ವಿಚಾರದ ಯಾವುದೋ ಮಾತಿಗೆ ಬಂದಾಗ ಅವರು ಮೇಲಣ ಸಂಗತಿಯನ್ನು ನನಗೆ ಹೇಳಿದರು ವಿತವ್ಯ ಆದರೆ ನಾನು ಒಂದು ಮಾತು ಸೇರಿಸಬೇಕಾಗಿದೆ ಶಾಸ್ತ್ರಿಗಳು ಆ ಪಾರ್ಸಿ ಉದಾರಿ ಕೊಟ್ಟಿದ್ದ ಹಣವಷ್ಟನ್ನು ಉಪಯೋಗ ಪಡಿಸಿಕೊಂಡರೆಂದು ನಾನು ಹೇಳಲಾರೆ ಅವರು ಆ ಹಣವನ್ನು ಅಥವಾ ಅದರಲ್ಲಿ ಬಹುಭಾಗವನ್ನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ನಿಧಿಗೆ ಕೊಟ್ಟರೆಂದು ನನ್ನ ಊಹೆ ಹಾಗೆ ಮಾಡುತ್ತಿದ್ದುದು ಅವರ ಪದ್ದತಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಇಂಡಿಯಾ ಸರ್ಕಾರದ ಏಜೆಂಟರ್ ಆಗಿದ್ದಾಗ ಅವರಿಗೆ ದೊರೆತ ಸಂಬಳದಲ್ಲಿ ಬಹುಭಾಗವನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳದೆ ಉಳಿಸಿ ಬಹುಶಃ ಮೂವತ್ತೈದು ರೂಪಾಯಿಗಳಷ್ಟು ತಮ್ಮ ಸೊಸೈಟಿಗೆ ಕೊಟ್ಟದ್ದು ನನಗೆ ತಿಳಿದಿದೆ ಇಂಥ ಸಂದರ್ಭಗಳು ಇನ್ನೂ ಕೆಲವು ನನಗೆ ತಿಳಿದಿದೆ ಶಾಸ್ತಿಗಳು ಒಂದು ಸಾರಿ ಇಂಡಿಯಾ ಸರ್ಕಾರದ ಪ್ರತಿನಿಧಿಯಾಗಿ ಕೆನಡಾ ಆಸ್ಟ್ರೇಲಿಯಾ ಮೊದಲಾದ ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿ ಆಯಾ ದೇಶಗಳಲ್ಲಿದ್ದ ಭಾರತೀಯ ಜನರ ಸ್ಥಿತಿಗಳನ್ನು ಪರಿಶೀಲಿಸಿ ಬಂದರಷ್ಟೇ ಆಗ ಆ ಕಾರ್ಯದಲ್ಲಿ ಅವರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ದ ಸರ್ ಗಿರಿಜಾಶಂಕರ ವಾಜಪೇಯಿ ಎಂಬ ಐಸಿಎಸ್ ಹುದ್ದೆದಾರ ಆತನು ಬಹುಭಾಷಾ ವಿಶಾರದ ಒಳ್ಳೆಯ ವಿದ್ವಾಂಸ ಮಹಾಬುದ್ಧಿವಂತ ಆತನ ತಂದೆ ರಾಜಸ್ಥಾನದ ಒಂದು ಸಂಸ್ಥಾನದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿದ್ದರು ಗಿರಿಜಾಶಂಕರ ಅಣ್ಣ ತಮ್ಮಂದಿರು ಬುದ್ಧಿಶಾಲಿಗಳಾಗಿ ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದರು ಒಬ್ಬ ತಮ್ಮ ಅಸಿಯ ಸುದೆಯಲ್ಲಿದ್ದ ಕಾಲಕ್ರಮದಲ್ಲಿ ಗಿರಿಜಾಶಂಕರರು ಬೊಂಬಾಯಿ ಆಧಿಪತ್ಯದ ಗವರ್ನರ್ ಆದರು ಆ ಗಿರಿಜಾಶಂಕರರು ಶ್ರೀನಿವಾಸ ಶಸ್ತಿಗಳೊಡನೆ ಕೆನಡಾದೇಶಕ್ಕೆ ಹೋಗಿದ್ದಾಗ ತಾವೇ ಪೇಟೆಗೆ ಹೋಗಿ ಸ್ವತಂತ್ರಿಸಿ ಮೂರು ಪದಾರ್ಥಗಳನ್ನು ಕೊಂಡುಕೊಂಡು ಬಂದರು ಒಂದು ಜೇಬುಗಡಿಯಾರ ಮತ್ತು ಸರಪಣಿ ಎರಡು ಅಲಂಕಾರ ಮಾಡಿದ ಕೈ ಬೆತ್ತ ಮೂರು ವಿಸಿಟಿಂಗ್ ಕಾರ್ಡುಗಳನ್ನಿಡುವ ಒಂದು ಪಾಕೆಟ್ ಡಬ್ಬಿ ಶಾಸಿಗಳವರು ಈ ಮೂರು ಸಾಮಾನುಗಳನ್ನು ನೋಡಿ ತಮ್ಮೊಳಗೆ ಮುನಿದುಕೊಂಡರು ಮುನಿಸ್ನು ಹೊರಕ್ಕೆ ಬಿಡದೆ ಆ ಮೂರು ಸಾಮಾನುಗಳಲ್ಲಿ ಒಂದು ಮಾತ್ರ ತಮಗೆ ಸಾಕೆಂದು ಹೇಳಿ ಮಿಕೆರಡನ್ನು ವಾಪಸ್ಸು ಕೂಡ ಹೇಳಿದರು ಅವರು ಇರಿಸಿಕೊಂಡ ಸಾಮಾನು ವಿಸಿಟಿಂಗ್ ಕಾರ್ಡಿನ ಕೇಸು ಅದು ಉಪಯೋಗದಲ್ಲಿದ್ದದ್ದನ್ನು ನಾನು ನೋಡಿದ್ದೇನೆ ಗಡಿಯಾರ ಬೆತ್ತ ಇವೆರಡು ಮುನ್ನೂರು ನಾನೂರು ಡಾಲರ್ ಬೆಲೆ ಹಾಕಿದ್ದದ್ದು ನನಗೆ ಯಾಕೆದು ಅದಕ್ಕೆ ಹಾಕುವ ಹಣಕ್ಕೆ ಬೇರೆ ಉಪಯೋಗವಿದೆ ಇದು ಇಂಡಿಯಾ ದೇಶದ ಹಣ ನಮ್ಮ ದೇಶಕ್ಕಾಗಿ ಅದನ್ನು ಇಟ್ಟುಕೊಳ್ಳೋಣ ಎಂದರಂತೆ ಇದೊಂದು ಸ್ವಭಾವ ನಿದರ್ಶನ ಜಿಪುಣಿಯೇ ಎಷ್ಟೋ ಸಮಯಗಳಲ್ಲಿ ಶಾಸ್ತ್ರಿಗಳ ನಡುವಳಿಕೆಯನ್ನು ನೋಡಿದರೆ ಅವರನ್ನು ಯಾರಾದರೂ ದಿಪುಣಿ ಎನ್ನಬಹುದಾಗಿತ್ತು ಅವರು ಜಿಪುಣಿಯೋ ಈ ಪ್ರಕರಣವನ್ನು ನೋಡುವುದಾಗಲಿ ಅವರು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದಾಗ ಒಂದು ಸಾರಿ ಅವರನ್ನು ನೋಡಲು ಯಾರೋ ಒಬ್ಬರು ಬಂದರು ಬಂದವರು ಯಾವುದೋ ಶಾಲೆಯಲ್ಲಿ ಸಂಸ್ಕೃತ ಪಾಠ ಹೇಳುತ್ತಿದ್ದವರಂತೆ ಅವರು ಶಸ್ತಿಗಳೊಡನೆ ಮಾತನಾಡುತ್ತಾ ತಾವು ಹರಿಕತೆ ಮಾಡುವ ಅಭ್ಯಾಸ ಇಟ್ಟುಕೊಂಡಿದ್ದಂತೆ ತಿಳಿಯಪಡಿಸಿದರು ಶಸ್ತಿಗಳು ತಮ್ಮ ಸಂತೋಷವನ್ನು ಹೇಳಿ ತಮಗೆ ಆ ಪಂಡಿತರು ಒಂದು ದಿನ ಹರಿಕತಾಶ್ರವಣ ಮಾಡಿಸಬೇಕೆಂದು ಕೋರಿದರು ಪಂಡಿತರಿಗೆ ಬೇಕಾದದ್ದು ಅದೇ ಪಂಡಿತರು ಶ್ರೀ ವೈಷ್ಣವರು ಅವರ ಉಡುಗೆ ತೊಡುಗೆಗಳಲ್ಲಿ ಸ್ವಲ್ಪವೂ ಆಡಂಬರವಿರಲಿಲ್ಲ ಶಾಸ್ತ್ರಿಗಳು ತನ್ನ ಸಂಗಡ ಹೇಳಿದ ಮೇಲೆ ನಾನು ಆ ವಿದ್ವಾಂಸರ ಕಾಲಾನುಕೂಲವನ್ನು ತಿಳಿದುಕೊಂಡು ಒಂದು ಹರಿಕಥಾ ಪ್ರಸಂಗಕ್ಕೆ ಏರ್ಪಾಟು ಮಾಡಿದಾಯಿತು ಸ್ಥಳ ನ್ಯಾಷನಲ್ ಹೈಸ್ಕೂಲು ಶಾಸ್ತ್ರಿಗಳ ಸ್ನೇಹಿತರು ಅಭಿಮಾನಿಗಳು ಬಹು ಮಂದಿ ಸೇರಿದ್ದರು ಹರಿಕಥೆ ನಡೆದದ್ದು ಸಂಸ್ಕೃತ ಭಾಷೆಯಲ್ಲಿ ಹರಿಕಥೆಯ ಜತೆಗೆ ತಂಬೂರಿ ಮೃದಂಗ ಮೊದಲಾದ ಹಿಮ್ಮೇಳನವೇನೂ ಇರಲಿಲ್ಲ ಆ ವಿದ್ವಾಂಸರು ಸುಮಾರು ಒಂದೂವರೆ ಗಂಟೆ ನಾಲ್ಕರಿಂದ ಆರರವರೆಗೂ ಏನೋ ಕುಚೇಲೋಪಾಖ್ಯಾನವನ್ನು ಸಂಸ್ಕೃತ ಭಾಷೆಯಲ್ಲಿ ಕಥಾರೂಪದಲ್ಲಿ ಹೇಳಿದರು ಕತೆ ಮುಗಿಯುತ್ತಿದ್ದಾಗ ಶಾಸ್ತ್ರಿಗಳು ಸಭೆಯಿಂದ ಕೊಂಚ ಹೊರಕ್ಕೆ ಬಂದು ನನ್ನನ್ನು ಕರೆದರು ಇನ್ನಿಬ್ಬರು ಮೂವರು ಸ್ನೇಹಿತರು ಅಲ್ಲಿಗೆ ಬಂದರು ಅವರ ಪೈಕಿ ಎಸ್ಜಿ ಶಾಸ್ತ್ರಿಗಳು ಡಾಕ್ಟರ್ ಬಿಕೆ ನಾರಾಯಣರಾಯರು ಇದ್ದರು ನನ್ನ ಜ್ಞಾಪಕ ಶ್ರೀನಿವಾಸ ಶಾಸ್ತ್ರಿಗಳು ನನ್ನನ್ನು ಕುರಿತು ಕೇಳಿದರು ಸಂಭಾವನೆಗೆ ಏನು ಏರ್ಪಾಡು ಮಾಡಿದ್ದಿ ಎಲ್ಲ ಸಿದ್ಧವಾಗಿದೆ ಹೂವು ತಾಂಬೂಲ ತೆಂಗಿನಕಾಯಿ ಅದೆಲ್ಲಾ ಇರಲಿ ನಗದು ಸಂಭಾವನೆ ಏನು ಇಪ್ಪತ್ತು ರೂಪಾಯಿ ಅಥವಾ ಇಪ್ಪತ್ತೈದು ಇತರರ ಕಡೆಗೆ ತಿರುಗಿ ಎಷ್ಟುಧಾರಾಳಿ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೆ ಪ್ರಮೋಷನ್ ಬೇರೆ ಮಾಡಿದ್ದಾನೆ ಹೀಗೆ ಆಸೆ ಮಾಡಿದರು ನಾನು ಅವರ ಇಂಗಿತವನ್ನು ಕಂಡುಕೊಂಡು ಹೇಳಿದೆ ಮೂವತ್ತು ಮಾಡೋಣ ಸರ್ ಕೊಂಚ ಕೊಪವನ್ನು ಸೂಚಿಸಿ ಏನ ಏನ ಯ ಬ್ಯಾರ ಮಾಡುತ್ತೀಯ ವಿದ್ವಾಂಸರೊಡನೆ ಅವರು ಎಷ್ಟು ತಪ್ಪು ಪ್ರಯೋಗಗಳನ್ನು ಮಾಡಿದರು ಎರಡು ಗಂಟೆಯ ಹೊತ್ತು ಮಾತನಾಡಿದ್ದಾನೆ ಪಾಪ ಎಲ್ಲೋ ಒಂದೆರಡು ತಪ್ಪು ಇರಬಹುದು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕೆ ಹೀಗೆ ವಾಗ್ವಾದ ಕೊಂಚ ಬೆಳೆಯಿತು ಕಡೆಗೆ ಸ್ನೇಹಿತರು ನಮ್ಮ ನಡುವೆ ಪ್ರವೇಶಿಸಿ ಸಂಭಾವನೆ ಐವತ್ತಕ್ಕೆ ಕಡಿಮೆ ಇರಬಾರದೆಂದು ಸೂಚಿಸಿದರು ನಾನು ಒಪ್ಪಿಕೊಂಡೆ ಶಾಸ್ತಿಗಳು ಅದು ಸಾಲದೆಂದು ಗೊಣಗುತ್ತಾ ಅರೆಮನಸ್ಸಿನಿಂದ ಒಪ್ಪಿಕೊಂಡರು ಶಾಸ್ತ್ರಿಗಳು ಜಿಪುಣಿಯೋ ಜಿಪುಣಿಯೋ ನಾನೋ ಸಂಭಾವನೆಯ ಹಣ ಬಂದದ್ದು ಶಾಸ್ತ್ರಿಗಳ ಬಡಜೇಬಿನಿಂದ ನನ್ನ ಒಂದು ಸಲಹೆ ಒಂದಾನೊಂದು ಸಾರಿ ಸರ್ವೇಸ್ ಆಫ್ ಇಂಡಿಯಾ ಸೊಸೈಟಿಯ ಒಂದಾನೊಂದು ಕಾರ್ಯಭಾಗದಲ್ಲಿ ನ್ಯೂನತೆ ಉಂಟಾಗಬೇಕಾಯಿತು ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ದರಷ್ಟೇ ಸಂಸ್ಥೆ ನಡೆಸುತ್ತಿದ್ದ ಸರ್ವೇಟ್ಸ್ ಆಫ್ ಇಂಡಿಯಾ ಎಂಬ ಇಂಗ್ಲಿಷ್ ವಾರ ಪತ್ರಿಕೆಯ ಹಣಕಾಸಿನ ಸ್ಥಿತಿ ಚಿಂತಾ ಚಿಂತಾಕರವಾಗಿತ್ತು ಏನಾದರೂ ಪ್ರಯತ್ನ ಮಾಡಿ ಆ ಪತ್ರಿಕೆಯನ್ನು ಉಳಿಸಬೇಕೆಂದು ನನ್ನ ಆಶೆ ಅದಕ್ಕಾಗಿ ನಾನು ಕೆಲವು ಸಲಹೆಗಳನ್ನು ನಮೂದಿಸಿ ಶಾಸ್ತ್ರಿಗಳಿಗೆ ಒಂದು ಕಾಗದ ಬರೆದಿದೆ ಒಂದು ಜಾಹೀರಾತುಗಳನ್ನು ಸಂಪಾದಿಸತಕ್ಕದ್ದು ಎರಡು ಜಾಹೀರಾತನ್ನು ಸಂಪಾದಿಸಿ ಕೊಡುವವರಿಗೆ ಧಾರಾಳವಾಗಿ ಕಮಿಷನ್ ಕೊಡತಕ್ಕದ್ದು ಮೂರು ಪತ್ರಿಕೆಯ ಮಾರಾಟಕ್ಕಾಗಿ ದೊಡ್ಡ ದೊಡ್ಡ ಊರುಗಳಲ್ಲಿ ಏಜೆಂಟ್ಗಳನ್ನು ಗೊತ್ತು ಮಾಡತಕ್ಕದ್ದು ನಾಲ್ಕು ಬೊಂಬಾಯಿ ಮದ್ರಾಸು ಕಲ್ಕತ್ತಾ ಬೆಂಗಳೂರು ಇಂತಹ ಪಟ್ಟಣಗಳಲ್ಲಿ ಬಸ್ ನಿಲ್ ನಿಲ್ದಾಣಗಳಲ್ಲಿಯೂ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಮಾರ್ಕೆಟ್ ಮೊದಲಾದ ಜನಸ್ತೋಮ ಇರುವ ಕಡೆಯೂ ಕೂಗಿ ಮಾರಾಟ ನಡೆಸಲು ಹಾಕರುಗಳನ್ನು ಗೊತ್ತು ಮಾಡತಕ್ಕದ್ದು ಐದು ಚಿತ್ರಪಟಗಳನ್ನು ಹಾಕತಕ್ಕದ್ದು ಆರು ದಪ್ಪ ಅಕ್ಷರದಲ್ಲಿ ಪೋಸ್ಟರ್ಗಳನ್ನು ಗೋ ಗೋಡೆ ಜಾಹೀರಾತು ಅಚ್ಚು ಮಾಡಿಸಿ ಗೋಡೆಗಳ ಮೇಲೆ ಅಂಟಿಸತಕ್ಕದ್ದು ಇತ್ಯಾದಿ ಇತ್ಯಾದಿ ಶಾಸಕಿಗಳು ನನ್ನನ್ನು ಪರಿಹಾಸ ಮಾಡಿ ಹೀಗೆ ನೀನು ವ್ಯಾಪಾರ ವಿಚಾರವನ್ನು ಮನಸ್ಸಿಗೆ ಹಚ್ಚಿಕೊಂಡು ತಲೆ ಕೆಡಿಸಿಕೊಂಡಿದ್ದಿ ವ್ಯಾಪಾರ ವಿಚಾರ ನಮಗೆ ಕೈಯ ಅದು ನಮ್ಮ ಕರ್ತವ್ಯವಲ್ಲ ನಮ್ಮದೇನಿದ್ದರೂ ಬರೆಯುವುದು ಆದಷ್ಟು ಚೆನ್ನಾಗಿ ಬರೆಯುವುದು ಬೇಕೂಫರು ಕೊಂಡುಕೊಳ್ಳದಿದ್ದರೆ ಅವರು ಇನ್ನೂ ದೊಡ್ಡ ಬೇಕೂಫರಾಗುತ್ತಾರೆ ನಟೇಶನ್ ರವರ ಪಾಠ ಇಂಥ ಸಂದರ್ಭ ಇನ್ನೊಂದು ಜ್ಞಾಪಕಕ್ಕೆ ಬರುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ಮೂರು ನಾನು ಇಂಡಿಯನ್ ರೆವ್ಯೂ ಆಫ್ ರೆವ್ಯೂಸ್ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ ಬಹುಶಃ ಮೂರೋ ನಾಲ್ಕೋ ಸಂಚಿಕೆಗಳನ್ನು ಹೊರಡಿಸಿದ್ದೆ ಆ ಸುಮಾರಿನಲ್ಲಿ ಮದ್ರಾಸಿನ ಇಂಡಿಯನ್ ರೆವ್ಯೂ ಪತ್ರಿಕೆಯ ಸಂಪಾದಕರಾಗಿ ಮಹಾಪ್ರಸಿದ್ಧರಾದ ಜಿಎ ನಟೇಶನ್ ಅವರು ಬೆಂಗಳೂರಿಗೆ ಬಂದು ಶಾಸಿಗಳ ಅತಿಥಿಯಾಗಿ ಅವರ ಮನೆಯಲ್ಲಿ ಇಳಿದುಕೊಂಡಿದ್ದರು ಅವರಿಬ್ಬರು ತುಂಬಾ ಸ್ನೇಹಿತರು ಸೆಲಿಗೆಯಿಂದ ಮಾತನಾಡುವರು ಒಂದು ದಿನ ಬೆಳಿಗ್ಗೆ ನಾನು ಶಾಸ್ತ್ರಿಗಳ ಮನೆಯಲ್ಲಿ ನಡುಮನೆಯಲ್ಲಿ ಕುಳಿತು ಶಾಸ್ತ್ರಿಗಳ ಕಮಲಾ ಲೆಕ್ಚರ್ ಲೇಖನದ ಕರಡಚ್ಚನ್ನು ತಿದ್ದುತ್ತಿದೆ ನಾನು ಕುಳಿತಿದ್ದ ಜಾಗದ ಪಕ್ಕದಲ್ಲಿಯೇ ನಟೇಶನ್ರವರ ಬಿಡದಿಯ ಕೊಟ್ಟದೆ ಹಾಲಿನ ಎದುರುಗಡೆಯ ಕೊನೆಯಲ್ಲಿ ಶಾಸ್ತ್ರಿಗಳ ಜಮಖಾನದ ಮೇಲೆ ಕುಳಿತು ಓದಿಕೊಳ್ಳುತ್ತಿದ್ದರು ನಟೇಶನ್ ರವರು ನನ್ನ ಬಳಿಗೆ ಬಂದು ನನ್ನ ಪತ್ರಿಕೋದ್ಯಮವನ್ನು ಕುರಿತು ಮೆಚ್ಚುಗೆ ಮಾತುಗಳನ್ನಾಡಿ ನೀನು ಇಷ್ಟು ಬುದ್ದಿವಂತ ಇಷ್ಟೆಲ್ಲಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಿ ಆದರೆ ಕಾಸಿನ ವಿಚಾರದಲ್ಲಿ ನಿನ್ನ ವ್ಯಾಪಾರ ಬಹುಹೀನವಾಗಿದೆ ನೀನು ಜಾಹೀರಾತುಗಳನ್ನು ಸಂಪಾದಿಸದೆ ಹೀಗೆ ಮಾಡಿದರೆ ಮುಳುಗಿ ಹೋಗುತ್ತಿ ಹೀಗೆ ಹೇಳಿ ಜಾಹೀರಾತುಗಳನ್ನು ಸಂಪಾದಿಸುವ ವಿಧಾನ ಜಾಹೀರಾತುಗಳನ್ನು ಆಕರ್ಷಕವಾಗಿ ಮಾಡುವ ವಿಧಾನ ಪತ್ರಿಕೆಯ ಯಾವ ಯಾವ ಭಾಗಕ್ಕೆ ಎಂತೆಂಥ ಕಾಗದವನ್ನು ಉಪಯೋಗಿಸಬೇಕು ಇದೇ ಮೊದಲಾದ ವ್ಯಾಪಾರದ ವಿಷಯಗಳನ್ನು ಕುರಿತು ನನಗೆ ಉಪದೇಶ ಮಾಡಿದರು ಇದನ್ನು ಎದುರುಗಡೆ ದೂರದಲ್ಲಿ ಕುಳಿತಿದ್ದ ಶಾಸ್ತಿಗಳು ಎಂಟು ಹತ್ತು ನಿಮಿಷ ಕೇಳಿ ಮುಖದ ಮೇಲೆ ಬೇಸರ ಕಾಣಬಂದು ಹೇಳಿದರು ಎಲಾ ನಟೇಶ ಅವನಿಗೆ ಯಾಕೆ ಇದನ್ನೆಲ್ಲ ಹೇಳುತ್ತಿ ಇದು ನಿನಗೆ ಮರೆಯುವುದಿಲ್ಲ ಅವನಿಗೆ ಬರುವುದಿಲ್ಲ ಅವನು ನಮ್ಮ ವೆಂಕಟರಂಗರಾಯರ ಹಾಗೆ ಜಯ ಸಂಪಾದನೆ ಎಂದು ಕೊಂಡಿದ್ದಾನೆ. ಅವನ ಹಣೆ ಬರಹ ಅವನು ಪಟ್ಟುಕೊಳ್ಳಲಿ ಅವರ ಈ ಮಾತು ವ್ಯಾಪಾರ ವಿಷಯದಲ್ಲಿ ಅವರಿಗಿದ್ದ ಬೇಸರವನ್ನು ನಿರಾಶೆಯನ್ನು ತೋರಿಸುತ್ತದೆ ಈ ವಿಷಯದಲ್ಲಿ ಅವರು ಎಷ್ಟು ಮಾತ್ರವೂ ನನಗಿಂತ ಸಮರ್ಥರಾಗಿರಲಿಲ್ಲ ನನ್ನಂತೆಯೇ ಪ್ರಯತ್ನ ಮಾಡಿ ಕೈಸುಟ್ಟುಕೊಂಡಿದ್ದವರು ಅವರು ಹಾಸನ ಪ್ರವಾಸ ಶ್ರೀನಿವಾಸ ಶಾಸ್ತ್ರಿಗಳ ಜೊತೆಯಲ್ಲಿ ಹಾಸನಕ್ಕೆ ಪ್ರವಾಸ ಹೊರಟಿದ್ದ ಪಾರ್ಟಿಯ ಪೈಕಿ ನಾನು ಒಬ್ಬ ನಾವು ಹಾಸನಕ್ಕೆ ಹೋಗಿ ಟ್ರಾವೆಲರ್ಸ್ ಬಂಗಲೆಯಲ್ಲಿ ಬಿಡಾರ ಮಾಡಿದೆವು ಆಗ ಕೆ ಮೈಲಾರರಾಯರು ಹಾಸನದ ಡೆಪ್ಯೂಟಿ ಕಮಿಷನರ್ ಆಗಿದ್ದರು ಶಾಸ್ತ್ರಿಗಳಿಗೂ ಅವರ ಮಿತ್ರ ಪರಿವಾರಕ್ಕೂ ಅನುಕೂಲ ವ್ಯವಸ್ಥೆ ಮಾಡಬೇಕೆಂದು ಮೈಲಾರರಾಯರಿಗೆ ಸರ್ಕಾರದ ಕಡೆಯಿಂದ ಬೇಡಿಕೆ ಬಂದಿತ್ತು ಆದರೆ ಆ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಹಾರಾಜರಿಂದ ಬಾರ ಹಜಜಾರ್ ಸಂತರ್ಪಣೆ ಗಿದ್ದ ಕಾರಣ ಆ ದೇವತಾ ಕಾರ್ಯದ ಮೇಲ್ವಿಚಾರಣೆಗಾಗಿ ಮೈಲಾರರಾಯರು ಆ ಸ್ಥಳಕ್ಕೆ ಹೋಗುವುದು ಅನಿವಾರ್ಯ ಕರ್ತವ್ಯವಾಗಿತ್ತು ಈ ಸಂದರ್ಭದಲ್ಲಿ ಅತಿ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಮೈಲಾರರಾಯರು ತಮ್ಮ ಸಹೋದ್ಯೋಗಿ ಅಸಿಸ್ಟೆಂಟ್ ಕಮಿಷನರ್ ವಿ ಎಸ್ ವಾಸುದೇವರಾಯರನ್ನು ಕೋರಿ ಕೋರಿದ್ದರು ಅದರಂತೆ ಆ ಸಂಜೆ ವಾಸುದೇವರಾಯರು ಶಾಸ್ತ್ರಿಗಳನ್ನು ಕಾಣಲು ಬಂಗಲಿಗೆ ಬಂದರು ಅದೇ ಹೊತ್ತಿಗೆ ಸರಿಯಾಗಿ ನಾವು ಮುಖ್ಯ ಕಟ್ಟಡದಿಂದ ಊಟದ ಮನೆಯ ಕಡೆಗೆ ಹೋಗುತ್ತಿದ್ದೆವು ಮುಂದೆ ಒಬ್ಬ ಆಳು ಕೈಯಲ್ಲಿ ಲಾಂದ್ರಾ ಹಿಡಿದು ನಡೆಯುತ್ತಿದ್ದ ಆತನ ಹಿಂದೆ ಶ್ರೀನಿವಾಸ ಶಾಸ್ತ್ರಿಗಳು ಡಾಕ್ಟರ್ ಸಿ ರಾಮರಾಯರು ವಾಜಪಾಯಂ ವೆಂಕಟಸುಬ್ಬಯ್ಯ ಮತ್ತು ಇತರರು ಈ ಮುಸುಕು ಮಬ್ಬಿನ ಹೊತ್ತಿನಲ್ಲಿ ನಾವು ಹೋಗುತ್ತಿದ್ದಾಗ ನಮ್ಮ ಹಿಂದುಗಡೆಯಿಂದ ಒಬ್ಬಾತ ಅವಸರವಸರವಾಗಿ ಬಂದು ಶಾಸ್ತ್ರಿಗಳ ಬಳಿ ಹೋಗಿ ನಮಸ್ಕಾರ ಹೇಳಿದ ಆತ ಯಾರೆಂಬುದು ಶಾಸ್ತ್ರಿಗಳಿಗೆ ಆ ಕೂಡಲೇ ನಿಷ್ಕರ್ಷಿಯಾಗಿ ತಿಳಿಯಲಿಲ್ಲ ದಿಟ್ಟಿಸಿ ನೋಡಿದರು ಎರಡು ಕಣ್ಣುಗಳ ಮೇಲೂ ಕೈಯನ್ನು ಒರೆಯಾಗಿಟ್ಟುಕೊಂಡು ದೃಷ್ಟಿಯನ್ನು ಕೇಂದ್ರೀಕರಿಸಿ ನೋಡಿದರು ಹಾಗೆ ನೋಡುತ್ತ ವಾಸುದೇವನೇಡ ಎಂದು ಕೇಳಿದರು ಆತ ವಿನಯದಿಂದ ಆಮಾ ಎಂದು ಉತ್ತರ ಕೊಟ್ಟ ವಾಸುದೇವರಾಯರು ಶಾಸ್ತ್ರಿಗಳು ಆ ಕ್ಷಣವೇ ನನ್ನ ಕಡೆಗೆ ತಿರುಗಿ ಸಾರ್ ರೆಂಡು ಲಕ್ಷ ರೂಪ ವಾಯಾಲೆ ಪೋಟುಂಡು ತಿನ್ನ ಉಟ್ಟುವಾಳ ಪಾತಿರುಕ್ಕಿರುಗಳ ಎರಡು ಲಕ್ಷ ರೂಪಾಯಿಯನ್ನು ಬಾಯಲ್ಲಿ ಹಾಕಿಕೊಂಡು ನುಗ್ಗಿರುವವರನ್ನು ನೀವು ನೋಡಿದ್ದೀರಾ ವಿಷಯ ಚೆನ್ನಾಗಿ ತಿಳಿಯಲಿಲ್ಲ ಎರಡು ಲಕ್ಷ ರೂಪಾಯಿ ಸ್ವತ್ತು ಸರ್ ಲಡ್ಡು ಚಿರೋಟಿ ಗೀವರ್ ಜಿಲೇಬಿ ಇದನ್ನೆಲ್ಲಾ ದಿನಾಲೂ ಮಾಡಿಸಿ ತಿಂದು ತಿಂದು ತಿಂದು ಸ್ವತ್ತು ಧ್ವಂಸ ಮಾಡಿದವರು ಇವರು ಏನು ವಾಸುದೇವ ನಗುತ್ತ ವಾಸುದೇವ ಹೌದು ಹೌದು ನಾನು ತಿಂದಿದ್ದೇನೆ ಸರ್ ಇವರ ಮನೆಯ ತಿಂಡಿಯನ್ನು ನನ್ನ ಹಳ್ಳಿ ಒಳಂಗಿ ಮಾನ್ಗು ಇವರ ಊರಾದ ಕುಂಭ ಕೋಣಕ್ಕೂ ನಾಲ್ಕೈದು ಮೈಲಿ ನಾನು ಬೆಳಿಗ್ಗೆ ಊಟವನ್ನು ಮನೆಯಲ್ಲಿ ಮುಗಿಸಿಕೊಂಡು ಕಾಲೇಜಿಗೆ ಬರುತ್ತಿದ್ದೆ ಮಧ್ಯಾಹ್ನ ಫಲಹಾರ ಇವರ ಮನೆಯಲ್ಲಿ ಒಂದು ದಿನ ತಪ್ಪದೆ ಇಡ್ಲಿ ಕಡಬು ಭಕ್ಷ್ಯಗಳು ಇಪ್ಪತ್ತು ಮೂವತ್ತು ಮಂದಿಗೆ ಹೀಗೆ ತಿಂದು ತಿಂದು ತಿಂದು ಆ ಮನೆ ಸವಿಯಿತು ಏನು ವಾಸುದೇವ ಮನೆ ಇದೆಯೋ ವಾಸುದೇವ ಹಾಗೆ ತಿಂದು ತಿನ್ನಿಸಿದರೆ ಎಷ್ಟು ಮನೆ ಇದ್ದರೆ ಉಳಿದಿತ್ತು ಇಲ್ಲಿ ಪ್ರಸ್ತಾವವಿರುವ ವಾಸುದೇವರಾಯರು ವೃತ್ತಪತ್ರಿಕಾ ಪ್ರಪಂಚದಲ್ಲಿ ಪ್ರಸಿದ್ಧರಾದ ವಿ ಸಂಜೀವರಾಯರ ತಮ್ಮಂದಿರು ನನ್ನ ಬುದ್ಧಿವಂತಿಕೆ ಮೇಲಣ ಪ್ರಸಂಗ ನಡೆದ ಮಾರನೆಯ ದಿನ ಸಂಜೆ ಹಾಸನದ ಪ್ರಮುಖ ಮಹಾಜನ ಶಾಸ್ತಿಗಳನ್ನು ನೋಡಲು ಬಂಗಲೆಗೆ ಬಂದಿ ಬಂದರು ಎಸ್ ವೆಂಕ ವೆಂಕಟೇಶಯ್ಯನವರೇ ಮೊದಲಾದ ಜನ ನಾಯಕರು ಅವರಲ್ಲಿದ್ದರು ಇಷ್ಟು ಮಂದಿ ಮಹನೀಯರು ಹದಿನೈದು ಇಪ್ಪತ್ತು ಮಂದಿ ಶಾಸ್ತ್ರಿಗಳೊಡನೆ ಮಾತುಕತೆಯಾಡಲು ಬಂದಿದ್ದಾಗ ಅವರ ಉದ್ದೇಶಕ್ಕೆ ನಮ್ಮಿಂದ ಕೊಂಚವೂ ಭಂಗ ಬರಬಾರದೆಂದು ಯೋಚಿಸಿ ವೆಂಕಟಸುಬ್ಬಯ್ಯನು ನಾನು ಕಟ್ಟಡದ ಒಳಗಡೆ ಬೇರೆಯವರೊಡನೆ ಮಾತನಾಡಿಕೊಂಡಿದ್ದೆವು ಹೊರಗಡೆ ನಡೆಯುತ್ತಿದ್ದ ಮಾತು ನಮಗೂ ಅಷ್ಟಿಷ್ಟು ಕೇಳಬರುತ್ತಿತ್ತು ಬಂದಿದ ಮಹನೀಯರಲ್ಲಿ ಒಬ್ಬರು ಮೈಸೂರು ರಾಜ್ಯದಲ್ಲಿ ಸಾರ್ವಜನಿಕ ಜೀವನಕ್ಕೆ ಇರುವ ಪ್ರತಿಬಂಧಕಗಳನ್ನು ಕುರಿತು ಹೇಳುತ್ತಿದ್ದರು ಪ್ರತಿಕಾರಿ ನಿರ್ಬಂಧನದ ಕಾನೂನಿನ ಕಾರಣದಿಂದ ಜನಕ್ಕೆ ಸ್ವಾತಂತ್ರ್ಯವೇ ಇಲ್ಲ ಜನಜೀವನ ಕುಗ್ಗಿ ಹೋಗಿದೆ ಆ ಪೀಡೆಯ ಕಾರಣದಿಂದ ಇಲ್ಲಿ ಸಾರ್ವಜನಿಕವೆಂಬುದೇ ಇಲ್ಲ ಎಂದು ಮುಂತಾಗಿ ಪ್ರಲಾಪ ಮಾಡಿದರು ಮಿಕ್ಕವರು ಇದಕ್ಕೆ ಕೊಂಚ ಕೊಂಚ ಮುಂಗುಟ್ಟುತ್ತಿದ್ದರು ಕಡೆಗೆ ಶಾಸ್ತ್ರಿಗಳು ಹೇಳಿದರು ಏನಯ್ಯಾ ಆ ಪತ್ರಿಕಾ ವಾಗ್ಬಂದ ಕಾನೂನನ್ನು ಉಪಯೋಗಿಸಿದವರೇ ಇಲ್ಲ ಮಹನೀಯರಾದವರು ವಿಶ್ವೇಶ್ವರಿಯನವರು ಅಂತವರ ಕಾಲದಲ್ಲಿ ಆ ಕಾನೂನು ಸತ್ತು ಹೋಗುತ್ತದೆ ಅನಂತರ ಬಂದ ದಿವಾನರುಗಳು ಯಾರೂ ಆ ಕಾನೂನನ್ನು ಪ್ರಯೋಗಿಸಿಲ್ಲ ಅದು ಸತ್ತ ಕಾನೂನು ಒಂದು ವೇಳೆ ಅದು ಪುಸ್ತಕದಲ್ಲಿದ್ದರೆ ಅದರ ಭಯ ಪತ್ರಿಕಾಕರ್ತರಿಗೆ ಸಾರ್ವಜನಿಕರಾದ ನೀವು ನಿಮ್ಮ ಕರ್ತವ್ಯ ನಡೆಸುವುದಕ್ಕೆ ಆ ಕಾನೂನು ಅಡ್ಡಬರುತ್ತದೆಯೇ ಚೋದ್ಯವಾಗಿ ನೀವು ಹೇಳುವುದು ಹೀಗೆ ಪ್ರತಿವಾದ ಪ್ರತಿವಾದವೆತ್ತಿದಾಗ ಎಲ್ಲರೂ ಎಲ್ಲರೂ ಸುಮನಾದರು ಒಂದೆರಡು ನಿಮಿಷ ಮೌನ ಆಮೇಲೆ ನಾನು ವೆಂಕಟಸುಬ್ಬಯ್ಯನು ಹೊರಕ್ಕೆ ಬಂದು ಅವರೊಡನೆ ಕಲೆತೆವು ಎರಡು ನಿಮಿಷ ಉಪಚಾರೋಕ್ತಿಗಳಾದ ಮೇಲೆ ಬಂದಿದ್ದ ವಿಸಿಟರುಗಳ ಮೇಲಕ್ಕೇಳುವುದರಲ್ಲಿದ್ದರು ಅವರಲ್ಲೊಬ್ಬರು ನನ್ನನ್ನು ಕರೆದು ಎರಡು ಮೂರು ಹೆಜ್ಜೆ ಬೇರೆಯಾಗಿ ಕರೆದುಕೊಂಡು ಹೋಗಿ ಹೇಳಿದರು ನಾನು ಪತ್ರಿಕೆಯ ಚಂದ ಮೂರು ನಾಲ್ಕು ವರ್ಷದ್ದು ಏನೋ ನಿಮಗೆ ಬಾಕಿ ಕೊಡಬೇಕಾಗಿತ್ತು ಕಳಿಸಬೇಕೆಂದು ಆಗಾಗ ಅಂದುಕೊಂಡೆ ಬರೆತು ಹೋಯಿತು ಈಗ ನಿಮ್ಮನ್ನು ನೋಡಿದ ಮೇಲೆ ಜ್ಞಾಪಕಕ್ಕೆ ಬಂತು ಈಗ ಇದನ್ನು ತೆಗೆದುಕೊಳ್ಳಿ ಈ ಕಟ್ಟಿನಲ್ಲಿ ಎರಡೋ ಮೂರೋ ನೋಟುಗಳು ಹೆಚ್ಚಾಗಿದೆ ಇಪ್ಪತ್ತೆರಡೋ ಇಪ್ಪತ್ತ್ ರೂಪಾಯಿ ಇರಬಹುದು ಬಾಕಿ ಏನಾದರೂ ಇದ್ದರೆ ತಿಳಿಸಿ ಕಳಿಸುತ್ತೇನೆ ನಾನು ಇದಕ್ಕೇನು ಅವಸರವಾಗಿತ್ತು ಇದು ನಿಮ್ಮಲ್ಲೇ ಇರಲಿ ಬೆಂಗಳೂರಿಗೆ ಹೋಗಿ ಲೆಕ್ಕ ನೋಡಿ ನಿಮಗೆ ಬರೆಯುತ್ತೇನೆ ಹಾಗೆ ಕಳಿಸಿದರೆ ಸರಿ ಎಲ್ಲಿ ಹೋಗ್ತದೆ ನಿಮ್ಮಲ್ಲಿದ್ದರೆ ಹೀಗೆ ಹೇಳಿ ಆ ನೋಟಿನ ಪುಸ್ತಕವನ್ನು ಹಿಂತಿರುಗಿಸಿದೆ ಇದನ್ನು ನೋಡುತ್ತಿದ್ದ ವೆಂಕಟ ಸುಬ್ಬಯ್ಯನಿಗೆ ಮೈಯೆಲ್ಲಾ ಉರಿ ಬಂದಂತಾಗಿರಬೇಕು ಆ ವಿಸಿಟರು ಬೆನ್ನು ತಿರುಗಿಸಿದ ಕೂಡಲೇ ನನ್ನನ್ನು ಕುರಿತು ಮುಂಡೆದು ಶುದ್ಧ ಮುಟ್ಟಾಳ ಬರಬೇಕಾಗಿದ್ದ ಹಣವನ್ನು ಹಿಂದಕ್ಕೆ ಕೊಟ್ಟೆಯಲ್ಲ ಎನ್ನುತ್ತಾ ಶಸ್ತಿಗಳವರಲ್ಲಿ ಇದನ್ನು ಹೇಳಿದ ಶಸ್ತಿಗಳು ಅಶಡು ಸರ್ ಅಶಡು ಇದಕ್ಕೆ ಕಾಸು ಕೈಗಂಟುವುದಿಲ್ಲ ಇಂಥ ಅವಿವೇಕ ಉಂಟೆ ಎಷ್ಟು ಬರಬೇಕಾಗಿತ್ತು ನಾಲ್ಕೆಂಟಲ ಮೂವತ್ತೆರಡು ನಾಲ್ಕು ವರ್ಷದ ಚಂದ ವೆಂಕಟಸುಬ್ಬಯ್ಯ ಎಡಗೈಯ ಮೂರು ಬೆಟ್ಟುಗಳನ್ನು ಮೇಲೆ ಮಾಡಿ ಹೇಳಿದ ಪಂಗ ಪಂಗನಾಮ ಹಾಕಿಕೊ ನಿನ್ನ ಕಡೆಗೆ ಏನಾದರೂ ಹಣ ಒಪ್ಪಿಸಿದರೆ ಆ ಒಂದಷ್ಟು ತೆಗೆದುಕೊಳ್ಳುವುದನ್ನು ಬಿಟ್ಟು ಎಲ್ಲಾ ತೆಗೆದುಕೊಳ್ಳೋಣ ಎಂದೆಯಲ್ಲ ಮಹಾ ಸಾಹುಕಾರ ಹೀಗೆ ಚೀಮಾರಿ ಆಯಿತು ಈ ಸಂದರ್ಭದಲ್ಲಿ ಇನ್ನೊಂದು ಸ್ವಂತ ಸಂಗತಿಯನ್ನು ಹೇಳುತ್ತೇನೆ